ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಪರಮಾತ್ಮ ಜೀವನೊಳಗೆ ಅನಂತ ರೂಪಗಳಿಂದ ಬಿಂಬನಾಗಿ ಇರ್ತಾನೆ ಎಂಬತ್ನಾಲ್ಕು ಲಕ್ಷ ಚೇತನರಲ್ಲೂ ಇರ್ತಾನೆ ಅದೇ ರೀತಿಯಾಗಿ ಸ್ಥಾವರ ಹೀಗೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿರ್ತಕ್ಕಂಥ ಎಲ್ಲ ಜೀವರಲ್ಲೂ ಕೂಡ ಬಿಂಬನಾಗಿ ಇರ್ತಾನೆ ಅದೇ ರೀತಿಯಾಗಿ ಜಡವಸ್ತುವಿನಲ್ಲೂ ಕೂಡ ಪರಿಪೂರ್ಣನಾಗಿ ವ್ಯಾಪ್ತನಾಗಿದ್ದಾನೆ ಅಂತ ಹಿಂದಿನ ಪದ್ಯದಲ್ಲಿ ತಿಳಿಸಿದ್ರು ಅಂತಹ ಪರಮಾತ್ಮ ಜೀವನ ಜೊತೆಗೆ ಬಿಂಬನಾಗಿ ತಾನಿದ್ದು ಪ್ರತಿಬಿಂಬದ ಕ್ರಿಯೆಯನ್ನು ಮಾಡಿಸ್ಬೇಕಾದ್ರೆ ಮಾಡಿ ಮಾಡಿಸ್ತಾನೆ ಅಷ್ಟೇ ಅಲ್ಲ ಕರ್ಮದ ಫಲವನ್ನು ಉಂಡು ಉಣಿಸ್ತಾನೆ ಇಲ್ಲಾಂದರೆ ಜೀವನಿಗೆ ಪ್ರತಿ ಜೀವನಿಗೆ ಭೋಗ ಅನ್ನೋದು ಸಾಧ್ಯ ಇಲ್ಲ ಅಂದ ಮೇಲೆ ಕರ್ಮದ ಲೇಪ ಅವನಿಗೂ ಇರಲೇಬೇಕಲ್ವಾ ಅಂತ ಪ್ರಶ್ನೆ ಬಂದ್ರೆ ಈ ಪದ್ಯದಲ್ಲಿ ಆ ಪರಿಹಾರ ಮಾಡ್ತಾರೆ ಅಥಮ ಮಾನವ ನೋರ್ವ ಮಂತ್ರೋಷಧಗಳನ್ನು ತಾನರಿತು ಪಾವಕ ಉದಕಗಳ ಸಂಬಂಧವಿಲ್ಲದೇ ಪನದರೊಳಗೆ ಪದ್ಮ ಜಾಂಡೋದರನು ಸರ್ವರ ಹೃದಯದೊಳಗೆರೆ ಕಾಲಗುಣ ಕರ್ಮದ ಕಲುಷ ಸಂಬಂಧವಾಗುವುದೇ ನಿರಂಜನಗೆ ಜೀವರಿಗೆ ಕರ್ಮಲೇಪ ಅನ್ನೋದಿದೆ ಕರ್ಮಲೇಪ ಇರ್ತಕ್ಕಂಥ ಜೀವರೊಳಗೆ ತಾನು ಬಿಂಬನಾಗಿ ಇದ್ದು ಕರ್ಮಲೇಪ ಇಲ್ಲ ಯಾಕೆ ಆಗಲ್ಲ ಅಂತ ಕೇಳಿದ್ರೆ ಸರ್ವಶಕ್ತ ಸರ್ವ ಸಮರ್ಥ ಸ್ವತಂತ್ರ ಕರ್ಮಲೇಪ ಆಗದೇ ಇದ್ದಂಗೆ ಇರಬಲ್ಲ ಸ್ವಾತಂತ್ರ್ಯ ಜೀವ ಅಸ್ವಾತಂತ್ರ ಆದ್ದರಿಂದ ಕರ್ಮದ ಇದೆ ಬ್ರಹ್ಮಾಂಡವನ್ನು ತಾನು ಉದರದೊಳಗೆ ಇಟ್ಕೊಂಡಿಯಾನೆ ಪ್ರಳಯ ಕಾಲದಲ್ಲಿ ಇಂಥ ಬೃಹತ್ ಬ್ರಹ್ಮಾಂಡವನ್ನು ತನ್ನ ಉದರದಲ್ಲಿ ಧಾರಣೆ ಮಾಡಿ ಅನ್ನ ಊಟ ಮಾಡಿದಾಗ ತಿಂದು ಜೀರ್ಣ ಮಾಡ್ಕೊತಾನೆ ಉದರದಲ್ಲಿ ಆ ರೀತಿ ಜೀರ್ಣ ಆಗದೆ ಮತ್ತೆ ಸೃಷ್ಟಿಕಾಲ ಬಂದಾಗ ಆ ಜೀವರನ್ನು ನವಚೈತನ್ಯದಿಂದ ಸಾಧನೆಯಲ್ಲಿ ತೊಡಗಲಿಕ್ಕೆ ಹೇಗಬೇಕೋ ಹಾಗೆ ವ್ಯವಸ್ಥೆಯನ್ನು ಮಾಡ್ತಾನೆ ಅಂತ ಆದಮೇಲೆ ಅವನು ಸರ್ವಶಕ್ತ ಅದೇ ರೀತಿಯಾಗಿ ಕರ್ಮವನ್ನು ಮಾಡಿ ಮಾಡಿಸ್ತಾನೆ ಕರ್ಮದ ಫಲವನ್ನು ಉಂಡು ಉಣಿಸ್ತಾನೆ ಅಂದಮೇಲೆ ಕರ್ಮಲೇಪ ಆಗಲೇಬೇಕು ಯಾಕೆ ಅಂದರೆ ಇನ್ನೂ ಒಂದು ಕಾರಣ ದ್ವಾಸು ಪೂರ್ಣಾಂಶಯುಜಾಸಕಾಯ ಅಂಥೇಳಿ ಆ ದೇಹ ಅನ್ನೋ ಒಂದೇ ಮನೆ ಒಳಗೆ ಕೂಡ ಜೀವ ಮತ್ತು ಪರಮಾತ್ಮ ಇಬ್ಬರೂ ಕೂಡ ಅನಾದಿ ವಾಸವಾಗಿದ್ದಾರೆ ಹೀಗೆಲ್ಲ ಪ್ರಶ್ನೆ ಬಂದರೆ ಇಲ್ಲಿ ದುಷ್ಟಾಂತಪೂರ್ವಕವಾಗಿ ಪರಮಾತ್ಮನಿಗೆ ಕಾಲದ ಕಲುಷ ಅಥವಾ ದೋಷ ಗುಣದೋಷ ಕರ್ಮಗಳ ದೋಷ ಯಾವುದೂ ಇಲ್ಲ ಅನ್ನೋದಕ್ಕೆ ಮಂತ್ರ ಔಷಧಿ ತಜ್ಞ ಆ ದುಷ್ಟಾಂತವನ್ನು ಕೊಟ್ಟು ಈ ಆ ಎಲ್ಲ ಸಂಶಯಗಳನ್ನು ಕೂಡ ದಾಸು ಪರಿಹಾರ ಮಾಡ್ತಾರೆ ಅಧಮ ಮಾನವನೋರ್ವ ಅಧಮ ಮಾನವ ಅಂತ ಹೇಳಿದರೆ ದುಷ್ಟ ನೀಚ ಅಂತ ಅರ್ಥ ಅಲ್ಲ ಅಲ್ಪಶಕ್ತನಾಗಿರ್ತಕ್ಕಂಥ ಅಸಾರ್ವಜ್ಞನಾಗಿರ್ತಕ್ಕಂಥ ಅಜ್ಞಾನನಾಗಿರ್ತಕ್ಕಂಥವನು ಅಲ್ಪ ಆಯುಸ್ಸನ್ನು ಹೊಂದಿರತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಗ ಸಿದ್ಧಿಯನ್ನು ಪಡೆಯೋದಕ್ಕೆ ಸಾಮರ್ಥ್ಯ ಇಲ್ಲದೆ ಇರತಕ್ಕಂಥ ಮಾನವನನ್ನು ಅಲ್ಪ ಮಾನವ ಅಂತ ಕರೆದಿರೋದು ದೇವತೆಗಳಿಗೆ ಯೋಗಶಕ್ತಿಯಿಂದ ಅಷ್ಟಸಿದ್ಧಿ ಅಷ್ಟಾದಶ ಅಷ್ಟಾದಶ ಸಿದ್ಧಿಗಳನ್ನು ಪಡೆಯುವಂತಹ ಸಾಮರ್ಥ್ಯ ಇದೆ ಸಾಮಾನ್ಯ ಜೀವನಿಗೆ ಆ ಯೋಗ ಸಿದ್ಧಿ ಅನ್ನೋದಿಲ್ಲ ದೇವತೆಗಳು ತಮ್ಮ ಯೋಗ ಸಿದ್ಧಿಯಿಂದ ಅಣಿಮ ಮಹಿಮ ಮೊದಲಾಗಿರ್ತಕ್ಕಂಥ ಅಷ್ಟಸಿದ್ಧಿಗಳು ಅಥವಾ ಅಷ್ಟಾದಶ ಸಿದ್ಧಿಗಳಿಂದ ಕರ್ಮಜನ್ಯ ದುಃಖವನ್ನು ಕರ್ಮದಿಂದ ಬಂದಿರತಕ್ಕಂಥ ದುಃಖವನ್ನು ಪರಿಹಾರ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಇದೆ ಅಲ್ಪಮಾನವನಿಗೆ ಯೋಗದ ಬಲನೇ ಇಲ್ಲದೆ ಇರೋದ್ರಿಂದ ದುಃಖ ಪರಿಹಾರವನ್ನು ಮಾಡಿಕೊಳ್ಳುವಂಥ ಸಾಮರ್ಥ್ಯ ಕೂಡ ಇಲ್ಲ ಅಂತಹ ಅಲ್ಪಮಾನವ ಆಗಿದ್ರೂ ಕೂಡ ಮಂತ್ರ ಔಷಧಗಳ ಬಲದಿಂದ ನೀರು ಬೆಂಕಿಗಳ ಸಂಬಂಧ ಆಗದೇ ಇದ್ದಂತೆ ಶಕ್ತಿ ಸಾಮರ್ಥ್ಯವನ್ನು ಇದೆ ಭಗವಂತ ಕೊಟ್ಟಿಯಾನೆ ಜಲಸ್ತಂಭನ ವಿದ್ಯೆ ಅಗ್ನಿಸ್ತಂಭನ ವಿದ್ಯೆ ಅಂತೆಲ್ಲ ಹಂಗೆ ಅದೇ ರೀತಿಯಾಗಿ ಮಂತ್ರಬಲದಿಂದ ಅಥವಾ ಕೆಲವು ವನಸ್ಪತಿಗಳ ಅಥವಾ ಕೆಮಿಕಲ್ಗಳ ಬಲದಿಂದಾಗಲಿ ಬೆಂಕಿಯನ್ನು ಕೈಯಲ್ಲಿ ಹಿಡ್ಕೊಳ್ಳೋದು ಬಾಯಿಯೊಳಗೆ ಕೆಂಡವನ್ನು ಹಾಕ್ಕೊಳ್ಳೋದು ಕೆಂಡದ ಮೇಲೆ ನಡೆದಾಡೋದು ನಾನಾ ರೀತಿಯಾಗಿರ್ತಕ್ಕಂಥ ಚಮತ್ಕಾರವನ್ನು ತೋರುವಂಥ ಸಾಮರ್ಥ್ಯ ಜೀವನಿಗಿದೆ ನೀರ ಮೇಲೆ ನಡೆಯೋದಿರಲಿ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಯೋಗಶಕ್ತಿ ಇಲ್ಲದೇ ಇದ್ದರೂ ಕೂಡ ಕೆಲವೊಂದು ವನಸ್ಪತಿಗಳ ಔಷಧಗಳ ಬಲದಿಂದ ಸಾಮಾನ್ಯ ಮನುಷ್ಯನೂ ಕೂಡ ಮಾಡಬಲ್ಲುವಂಥ ಸಾಮರ್ಥ್ಯ ಇದೆ ಆ ಜೀವ ಹೇಗಿರ್ತಾನೆ ಅಂದರೆ ಪಾವಕ ಉದಕಗಳ ಸಂಬಂಧವಿಲ್ಲದೆ ಇಪ್ಪನ ಅದರೊಳಗೆ ಅಂತ ದೇವತೆಗಳು ಋಷಿಗಳು ಅವರೆಲ್ಲ ಯೋಗ ಸಾಮರ್ಥ್ಯವನ್ನು ಹೊಂದಿದ್ರಿಂದ ಮನುಷ್ಯೋತ್ತಮರಾಗಿರ್ತಕ್ಕಂಥವ್ರಿಗೂ ಯೋಗ ಸಿದ್ಧಿ ಇದೆ ಆದ್ದರಿಂದ ಅವರು ಈ ರೀತಿಯಾಗಿ ನಾನಾ ರೀತಿಯಾಗಿರ್ತಕ್ಕಂಥ ಚಮತ್ಕಾರಗಳನ್ನು ಅಗ್ನಿಸ್ತಂಭನವಿದ್ಯ ಜಲಸ್ತಂಭನ ವಿದ್ಯೆ ಕೆಂಡದ ಮೇಲೆ ನಡೆದಾಡೋದಿರಲಿ ಕೈಯಲ್ಲಿ ಕೆಂಡವನ್ನು ಬೆಂಕಿಯನ್ನು ಹಿಡಿಯೋದಿರಲಿ ಬಾಯಲ್ಲಿ ಹಾಕ್ಕೊಂಡು ಉಗುಳೋದಿರಲಿ ಇದೆಲ್ಲ ಮಾಡುವಂಥ ಸಾಮರ್ಥ್ಯ ಅವರಿಗಿದೆ ಅಷ್ಟಸಿದ್ಧಿಗಳು ಅಷ್ಟಾದಶ ಸಿದ್ಧಿಗಳು ಇವರಿಗೆ ಪ್ರಾಪ್ತಿಯಾಗಿರುವಂಥದ್ದು ಯೋಗಶಕ್ತಿಯಿಂದ ಅಣಿಮ ಮಹಿಮಾ ಚೈವಾ ಗರಿಮ ಲಗಿಮ ತತ ಪ್ರಾಪ್ತಿ ಪ್ರಾ ಕಾಮ್ಯ ಈಶತ್ವ ವಶಿತ್ವಂಚ ಅಷ್ಟಸಿದ್ಧಯ ಅಂತ ಇನ್ನು ಅಷ್ಟಾದಶ ದೂರದರ್ಶನ ದೂರಶ್ರವಣ ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಸಿದ್ಧಿಗಳೆಲ್ಲ ಇರ್ತಕ್ಕಂಥದ್ದು ಈ ಸಿದ್ಧಿಗಳನ್ನು ಪಡೆದಿರ್ತಕ್ಕಂಥವರು ಯೋಗಶಕ್ತಿಯಿಂದ ಸುಲಭವಾಗಿ ನಾನಾ ರೀತಿಯಾಗಿರ್ತಕ್ಕಂಥ ಚಮತ್ಕಾರವನ್ನು ಮಾಡುವಂತಹ ಶಕ್ತಿ ಅವರಿಗಿದೆ ಅದಕ್ಕೆ ಶ್ರೀಮಧಾಚಾರ್ಯರ ಬದರಿಯಾತ್ರೆಯ ಸಂದರ್ಭದಲ್ಲಿ ದೋಣಿ ಇಲ್ಲದೆ ಗಂಗಾ ನದಿಯನ್ನು ಸುಲಭವಾಗಿ ದಾಟಿದ್ರು ಅಂತ ಸುಮಧ್ವ ವಿಜಯ ಮಾಡ್ತಾ ಇದೆ ಅವರ ಮೈ ಮೇಲಿರ್ತಕ್ಕಂಥ ಕಾವಿ ವಸ್ತ್ರ ಕೂಡ ಒಂದು ಚೂರು ಒದ್ದೆ ಆಗದೆ ಇದ್ದಂಗೆ ಗಂಗಾ ನದಿಯನ್ನು ಮಧ್ವಾಚಾರ್ಯರು ದಾಟಿದರು ಅಂತ ಅದೇ ವಾಯುದೇವರ ಅವತಾರರಾಗಿರ್ತಕ್ಕಂಥ ಭೀಮಸೇನ ಪ್ರಮಾಣ ಕೋಟಿಯನ ದೊಡ್ಡ ಮಡುವಿನಲ್ಲಿ ಗಂಗೆಯ ಮಡುವಿನಲ್ಲಿ ಮುಳುಗಿ ಪಾತಾಳಕ್ಕೆ ಹೋಗಿ ಅಮೃತಪಾನವನ್ನು ಮಾಡಿ ಬಂದರು ಅಂತ ಮಹಾಭಾರತ ವರ್ಣನೆ ಮಾಡ್ತಾಯಿದೆ ಆ ವಾಯುದೇವರ ಅವತಾರಭೂತರೇ ಆಗಿರ್ತಕ್ಕಂಥ ಹನುಮಂತ ದೇವರು ಆ ರಾವಣನ ಆಸ್ಥಾನಕ್ಕೆ ಹೋದಾಗ ಬೆಂಕಿ ಹಚ್ಚಿದರೂ ಕೂಡ ಬಾಲದಲ್ಲಿರ್ತಕ್ಕಂಥ ಒಂದು ರೋಮ ಅಥವಾ ಕೂದಲು ಕೂಡ ಸುಡಲಿಲ್ಲ ಅಂತ ಹೀಗೆ ಯೋಗ ಶಕ್ತಿಯಿಂದ ಇಂಥ ಅದ್ಭುತವ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿರ್ತಕ್ಕಂಥವರು ವಾಯುದೇವರು ಜೀವೋತ್ತಮರು ಹನುಮ ಭೀಮ ಮಧ್ವ ಮುರು ಅವತಾರಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ಪ್ರಸಂಗಗಳನ್ನು ಭಾಗತ ಭಾಗವತ ಭಾರತ ರಾಮಾಯಣಗಳಲ್ಲಿ ನಾವು ನೋಡ್ತೀವಿ ಅರ್ಥಾತ್ ಮೂಲ ರೂಪದಲ್ಲಿ ಏನು ಬಲ ಜ್ಞಾನಾದಿ ಆನಂದ ಇದೆಲ್ಲ ಶಕ್ತಿ ಇದೆಯೋ ಅವತಾರ ರೂಪದಲ್ಲೂ ಕೂಡ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರಿಗೆ ಈ ಶಕ್ತಿಗಳು ಇದೆ ಆ ಎಲ್ಲವೂ ಕೂಡ ಯೋಗ ಶಕ್ತಿಯಿಂದ ಬಂದಿರತಕ್ಕಂಥದ್ದು ಭಗವಂತನ ಅಧೀನದಲ್ಲಿ ಇಷ್ಟೆಲ್ಲ ಸಾಮರ್ಥ್ಯ ಆದರೆ ಸಾಮಾನ್ಯ ಜೀವನಿಗೆ ಈ ಯಾವ ಕೂಡ ಇಲ್ಲ ಯಾಕಂದರೆ ಯೋಗಶಕ್ತಿನೇ ಇಲ್ಲ ಆದರೂ ಕೂಡ ಮಂತ್ರ ಔಷಧಗಳ ಬಲದಿಂದ ಅವನು ಅದನ್ನೆಲ್ಲ ಮಾಡ್ತಾನೆ ಅದಕ್ಕೆ ದುಷ್ಟಾಂತ ಕೊಡಬೇಕು ಅಂತಾದರೆ ದೂರ್ಯೋಧನ ಜಲಸ್ತಂಭನ ವಿದ್ಯೆಯನ್ನು ಪಡ್ಕೊಂಡು ದ್ವೈಬಾಯನ ಸರೋವರದಲ್ಲಿ ಅಡಗಿ ಕೂತಿದ್ದ ಇದು ಯೋಗ ಬಲ ಅಲ್ಲ ದೈತ್ಯರಿಗೆ ಯೋಗ ಬಲ ಅನ್ನೋದಿಲ್ಲ ಹೊರಬಲ ಇರುತ್ತೆ ಮಂತ್ರ ಔಷಧಗಳ ಬಲ ಇರುತ್ತೆ ದೈತ್ಯರಿಗೆ ಆದರೆ ಯೋಗ ಯಾವತ್ತೂ ಇಲ್ಲ ಅದೇ ರೀತಿಯಾಗಿ ದುರ್ಯೋಧನ ದುರ್ವಾಸರಿಂದ ಮೂರು ಮಂತ್ರಗಳನ್ನು ಉಪದೇಶ ಪಡೆದಿದ್ದ ಅವನು ಅಧಮ ಮಾನವ ನೀಚ ಅಂದರೆ ದುಷ್ಟ ಮಾನವ ಅಂತ ಮಾನವ ಜನ್ಮ ಅಧಮ ಜೀವ ಅದರಿಂದ ಅಧಮ ಮಾನವ ಅಂತ ಇದೇ ರೀತಿಯಾಗಿ ಅಧಮನಾಗಿರ್ತಕ್ಕಂಥ ಮನುಷ್ಯ ಭೂತ ಪಿಷಾಜಾದಿಗಳ ದುರ್ಮಂತ ಬಲದಿಂದ ಅಗ್ನಿಸ್ತಂಭನ ವಿದ್ಯೆ ಜಲಸ್ತಂಭನ ವಿದ್ಯೆ ಮೊದಲಾಗಿರ್ತಕ್ಕಂಥ ಚಮತ್ಕಾರಗಳನ್ನು ಜಗತ್ತಿನಲ್ಲಿ ಬೇಕಾದಷ್ಟು ತೋರೋದನ್ನು ನೋಡಿರ್ತೀವಿ ಇನ್ನು ಕಾಲ ಗುಣ ಕರ್ಮದ ಕಲುಷ ಅದ್ಯಾವುದು ಅಂತ ಕೇಳಿದ್ರೆ ಕಾಲಗುಣ ಅಂತಂದರೆ ಗ್ರೀಷ್ಮ ವರ್ಷ ಋತು ಮೊದಲಾಗಿರ್ತಕ್ಕಂಥ ಕಾಲಗಳ ಬಿಸಿಲು ಮಳೆ ಮೊದಲಾಗಿರ್ತಕ್ಕಂಥ ಗುಣಗಳು ಆಯಾ ಹವಾಮಾನಕ್ಕೆ ಅಥವಾ ಆಯಾ ಋತುವಿಗೆ ಗುಣಧರ್ಮಗಳನ್ನು ಗುಣಗಳು ಅಂತ ಕರೆಯೋದು ಅದು ಕಾಲದ ಗುಣಗಳು ಕರ್ಮದ ಗುಣಗಳು ಕರ್ಮ ಅಂತ ಹೇಳಿದರೆ ತ್ರಿಕರಣದಿಂದ ಆಗ್ತಕ್ಕಂಥ ಕಾಯ ವಾಚಾ ಮತ್ತೆ ಮಾನಸಿಕ ಅವುಗಳ ಕಾಲುಷ್ಯ ಅಂದರೆ ಶೀತ ಉಷ್ಣ ಸುಖದುಃಖ ರೂಪವಾಗಿರ್ತಕ್ಕಂಥ ಅನಿಷ್ಟಾದಿ ಫಲಗಳು ಅಥವಾ ಕಾಲಕೃತ ಕಲುಷ್ಯ ಅಂದರೆ ಜನನ ಮರಣಾದಿ ರೋಗಗಳು ಜ್ವರ ಅಂದ್ರೆ ಮುಪ್ಪು ಅದು ಒಂದು ರೋ ರೋಗ ಗುಣಕೃತ ಕಲುಷ ಅಂಥೇಳಿದ್ರೆ ತ್ರಿಗುಣಜನ್ಯವಾಗಿರ್ತಕ್ಕಂಥ ದೈಹಿಕ ಮಾನಸಿಕ ವಿಕಾರಗಳು ಸಾತ್ವಿಕ ರಾಜಸ ತಾಮಸ ಅಂತ ತ್ರಿಗುಣಗಳಿದೆ ಅದರಲ್ಲಿ ತಾಮಸ ಗುಣ ಪ್ರಾಚುರ್ಯ ಅಥವಾ ರಾಜಸಗುಣ ಪ್ರಾಚುರ್ಯ ಆದರೆ ನಾನಾ ರೀತಿಯಾಗಿರ್ತಕ್ಕಂಥ ದೈಹಿಕ ಮಾನಸಿಕ ವಿಕಾರಗಳ ಮನಸ್ಸಿಗೆ ಆಗ್ತಾಯಿದೆ ದೈಹಿಕವಾಗಿ ಇದೆಲ್ಲ ಆ ಕಲುಷ ಅಂದರೆ ದೋಷಗಳು ಕರ್ಮಕೃತ ಕಲುಷ ಅಂದರೆ ಪುಣ್ಯ ಪಾಪಗಳಿಂದ ಬರ್ತಕ್ಕಂಥದ್ದು ಲಾಭ ಅಲಾಭ ಜಯ ಅಪಜಯ ಶೀತ ಉಷ್ಣ ಈ ಎಲ್ಲವೂ ದ್ವಂದ್ವಾಗೆ ದ್ವಂದ್ವ ಅಂದರೆ ಎರಡು ಜೊತೆ ಜೊತೆಗೆ ಬರ್ತಕ್ಕಂಥ ದೈಹಿಕ ಮಾನಸಿಕ ಹಿಂಸೆಗಳು ಈ ಯಾವುದನ್ನು ಕೂಡ ಸಂಬಂಧ ಆಗದೆ ಪರಮಾತ್ಮ ಇರ್ತಾನೆ ಈ ಕಾಲದ ಕಲುಷ್ಯತೆ ಗುಣದ ಕರ್ಮದ ಈ ದೋಷಗಳೇನಿದೆಯಲ್ಲ ಅದು ಜೀವನಿಗೆ ಉಂಟಾಗ್ತಕ್ಕಂಥದ್ದು ಪರಮಾತ್ಮನಿಗೆ ಇಲ್ಲ ದೇವತೆಗಳಿಗೆ ಯೋಗಶಕ್ತಿಯಿಂದ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಇರುತ್ತೆ ಆದರೆ ಜೀವನೊಟ್ಟಿಗೆ ನಿತ್ಯವಿಯೋಗಿ ಅಂತ ಕರೆಸ್ಕೊಂಡಿರ್ತಕ್ಕಂಥ ಪರಮಾತ್ಮನಿಗೆ ಅವುಗಳ ಸಂಪರ್ಕ ಆಗದೆ ಇರೋದು ಹೇಗೆ ಸಾಧ್ಯ ಯಾಕೆ ಈ ಸಂಶಯ ಅದಕ್ಕೂ ದುಷ್ಟಾಂತ ನಮಗೆ ಈ ಸಂಶಯವನ್ನು ಪುಷ್ಟಿ ಕೊಡೋಕ್ಕೊಂದು ದೃಷ್ಟಾಂತ ಕೊಡೋದಾದರೆ ಈಗ ಅನ್ನ ಮಾಡಬೇಕು ಅಂತ ಅನ್ನವನ್ನು ಬೇಯಿಸಲಿಕ್ಕೆ ಒಲೆ ಮೇಲೆ ಮೊದಲಿಗೆ ಪಾತ್ರೆ ಬಿಸಿ ಆಗತ್ತೆ ಆಮೇಲೆ ಅಲ್ಲಿರ್ತಕ್ಕಂಥ ನೀರು ಕುದೀಲಿಕ್ಕೆ ಪ್ರಾರಂಭ ಆಗತ್ತೆ ಆಮೇಲೆ ಆ ನೀರೊಳಗಿರ್ತಕ್ಕಂಥ ಅಕ್ಕಿ ಕಾಳು ಬೇಯತ್ತೆ ಇದು ಲೋಕದಲ್ಲಿ ನಿತ್ಯದಲ್ಲಿ ನಾವು ನೋಡ್ತಕ್ಕಂಥದ್ದು ಭಾಗವತ ಇದನ್ನು ಹೇಳುತ್ತೆ ಸ್ಥಾಲ್ಯಿತಾಪ ಪಯಸೋಬಿತಾಪ ತತ್ತಾವತ ಸ್ತಂಡುಳ ಗರ್ಭರಂದಿ ಮೊದಲಿಗೆ ಪಾತ್ರೆ ಬಿಸಿಯಾಗತ್ತೆ ಆಮೇಲೆ ನೀರು ಕುದೀಲಿಕ್ಕೆ ಪ್ರಾರಂಭ ಆಗತ್ತೆ ಆಮೇಲೆ ನೀರಿನೊಳಗಿರ್ತಕ್ಕಂಥ ಅಕ್ಕಿ ಬೇಯಕ್ಕೆ ಪ್ರಾರಂಭ ಆಗತ್ತೆ ಅದೇ ರೀತಿಯಾಗಿ ಆ ತಾಪ ಅನ್ನೋದು ನೀರಿಗೂ ಆಯಿತು ಪಾತ್ರೆಗೂ ಆಯಿತು ಅಲ್ಲಿರ್ತಕ್ಕಂಥ ಅಕ್ಕಿಗೂ ಆಯಿತು ಅದೇ ರೀತಿಯಾಗಿ ನಿತ್ಯಾಭಿಯೋಗಿಯಾಗಿ ಜೀವನ ಜೊತೆಗೇ ಇರ್ತಕ್ಕಂಥವನು ಪರಮಾತ್ಮ ಈ ಶರೀರನೇ ಒಂದು ಪಾತ್ರೆ ಅಂತ ಇಟ್ಕೊಂಡ್ರೆ ಅದರೊಳಗಿರ್ತಕ್ಕಂಥ ಜೀವಾತ್ಮ ಅಂತಾದರೆ ಅವನೇ ನೀರು ಆ ಜೀವಾತ್ಮನ ಒಳಗಿರ್ತಕ್ಕಂಥ ಭಗವಂತ ಆದರೆ ಅವನೇ ಅಕ್ಕಿ ಕಾಳು ಅಂತ ಇಟ್ಕೊಂಡ್ರೆ ಶರೀರಕ್ಕೆ ಕಾಲ ಗುಣ ಕನುಮಗಳ ನಿಮಿತ್ತವಾಗಿ ತಾಪತ್ರಯ ಉಂಟಾದಾಗ ಜೀವಾತ್ಮನಾಗಿರ್ತಕ್ಕಂಥ ಭಗವನ್ ಜೀವಾತ್ಮನಿಗೂ ಕೂಡ ಉಂಟಾಗತ್ತೆ ಅದು ಅನುಭವ ಆಗೋದನ್ನು ಲೋಕದಲ್ಲಿ ನಾವು ನೋಡಿದ್ದೀವಿ ಅಂದಮೇಲೆ ಅವನ ಒಳಗೆ ಬಿಂಬನಾಗಿರ್ತಕ್ಕಂಥ ಪರಮಾತ್ಮನಿಗೆ ಅನುಭವ ಆಗದೇ ಇರೋದು ಸಾಧ್ಯವ ಅವನಿಗೆ ಅನುಭವ ಆಗಲ್ಲ ಅಂತ ಆದರೆ ಅವನು ಸರ್ವಜ್ಞ ಅಂತ ಹೇಳಿಕ್ಕೆ ಬರಲ್ಲ ಸರ್ವಜ್ಞ ಅಂದರೆ ಏನೋ ಎಲ್ಲವನ್ನೂ ತಿಳಿದವನು ಅಂತ ಅನುಭವ ಆಗ್ತಾ ಇಲ್ಲ ಅಂತಾದಮೇಲೆ ಅವನಿಗೆ ಅನುಭವ ಆಗಲ್ಲ ಅಂಥೇಳಿದ್ರೆ ಅವನು ಅಸಾರ್ವಜ್ಞ ಜೀವನೋ ಅಸಾರ್ವಜ್ಞ ಅಂದರೆ ಅಜ್ಞಾನಿ ಅವನಿಗೂ ಈ ದೋಷ ಇದೆ ಅಂತಾದಮೇಲೆ ಅವನನ್ನು ಸರ್ವಜ್ಞ ಅಂತ ಹೇಳಿಕ್ಕಾಗಲ್ಲ ಒಂದು ದೋಷ ಬಂತು ಅಂತ ಪ್ರಶ್ನೆ ಈ ಪ್ರಶ್ನೆಗೆ ಶ್ರೀಕೃಷ್ಣ ಗೀತೆ ಒಳಗೆ ಅದನ್ನು ಪರಿಹಾರವನ್ನು ಹೇಳ್ತಾನೆ ಪದುಮ ಅಂತ ಈ ಆ ಶಬ್ದದಿಂದ ಹೀಗೆ ಆಂತರ್ಯವನ್ನು ತಿಳಿಸ್ತಾರೆ ಯೋ ಲೋಕತ್ರಯ ಮಹ ವಿಷ್ಯ ಬಿಭರ್ತಿ ಅವ್ಯಯ ಈಶ್ವರಃ ಈ ಮೂರು ಲೋಕ ಅಂದರೆ ಉಪಲಕ್ಷಣೆ ಹದಿನಾಲ್ಕು ಲೋಕಗಳಲ್ಲೂ ಇರ್ತಕ್ಕಂಥ ಜೀವರಿಗೆ ಬಿಂಬರಾಗಿ ಇರ್ತಕ್ಕಂಥವನು ಭಗವಂತ ಅವನೇ ಎಲ್ಲರನ್ನು ಕೂಡ ಕಾಪಾಡ್ತಾ ಇದ್ದಾನೆ ಮನೆ ಸುಡಬೇಕಾದ್ರೆ ಅದರೊಳಗಿರ್ತಕ್ಕಂಥ ಮನುಷ್ಯ ಸುಡ್ತಾನೋ ಇಲ್ವೋ ಅಂತ ಹೇಳಿದ್ರೆ ಸುಡ್ತಾನೆ ಅದೇ ರೀತಿಯಾಗಿ ಬ್ರಹ್ಮಾಂಡ ಲಯ ಹೊಂದಬೇಕಾದಾಗ ಪರಮಾತ್ಮ ಲಯ ಹೊಂದುತ್ತಾನೋ ಹೊಂದಲ್ವೋ ಜೀವಾತ್ಮನಿಗೆ ತಾಪತ್ರಯ ಅಂತ ಏನು ಹೇಳ್ತೀವಿ ಆದಿದೈವಿಕ ಆಧಿಭೌತಿಕ ಆಧ್ಯಾತ್ಮಿಕ ಅಂತ ಆ ತಾಪಗಳೆಲ್ಲ ಜೀವನಿಗೆ ಉಂಟಾದಾಗ ಅವನೊಳಗಿರ್ತಕ್ಕಂಥ ಪರಮಾತ್ಮನಿಗೂ ತಾಪ ಯಾಕಾಗಲ್ಲ ಅಂತ ಪ್ರಶ್ನೆ ಬಂದರೆ ಅವನು ಅವ್ಯಯ ನಾಶರಹಿತ ಅನಿತ್ಯತ್ವ ದೇವ ದೇಹಹಾನಿ ದುಃಖ ಪ್ರಾಪ್ತಿಯ ಪೂರ್ಣತ ಈ ಚತುರ್ವಿಧ ನಾಶರಹಿತನಾಗಿರ್ತಕ್ಕಂಥವನು ವಿಕಾರರಹಿತನಾಗಿರ್ತಕ್ಕಂಥವನು ಅವನೇ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಇಂತಹ ಪರಮಾತ್ಮ ಈಶ್ವರ ಅಂತ ಕರ್ಸ್ಕೊತಾನೆ ಸರ್ವಶಕ್ತ ಸ್ವತಂತ್ರ ಬ್ರಹ್ಮಾಂಡದ ಇದ್ದು ಆ ಬ್ರಹ್ಮಾಂಡವನ್ನು ತನ್ನದ ಉದುರೊಳಗೆ ಇಟ್ಕೋಬೇಕು ಅಂತಾದರೆ ಅಣೋರಣೀಯ ಮಹತೋಮಯನಾಗಿರ್ತಕ್ಕಂಥ ಭಗವಂತ ಸರ್ವಶಕ್ತ ಅವನಿಗೆ ಲೇಪ ಆಗೋದಿಲ್ಲ ಅನ್ನೋದಕ್ಕೆ ನಿರಂಜನ ಅಂತ ಯಾವ ಕೂಡ ಅವನಿಗೆ ಸರ್ವತಾ ಲೇಪ ಆಗಲ್ಲ ಗೀತೆಯಲ್ಲಿ ಸ್ಪಷ್ಟವಾಗಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾನೆ ನಮಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಅಂತ ನನಗೆ ಕರ್ಮ ಲೇಪ ಆಗಲ್ಲ ಯಾಕೆ ಅಂತ ಆದರೆ ಕರ್ಮಫಲದಲ್ಲಿ ಆಸಕ್ತಿ ಇಲ್ಲ ಆದ್ದರಿಂದ ಯಾವಾಗ ಕರ್ಮಫಲದ ಲೇಪ ಆಗತ್ತೆ ಅಂದರೆ ಯಾವಾಗ ಸಕಾಮ ಕರ್ಮ ಫಲದ ಆಸಕ್ತಿಯಿಂದ ಫಲಾಪೇಕ್ಷೆಯಿಂದ ಸಕಾಮ ಕರ್ಮವನ್ನು ಮಾಡ್ತಾನೋ ಆಗ ಅವನಿಗೆ ಲೇಪ ಆಗತ್ತೆ ಅದೇ ನಿಷ್ಕಾಮ ಕರ್ಮ ಮಾಡಿದರೆ ಕರ್ಮದ ಫಲ ಅನ್ನೋದು ಲೇಪ ಆಗಲ್ಲ ಕೇವಲ ನಿಷ್ಕಾಮವಾಗಿ ಮಾತ್ರ ಮಾಡಿದರೆ ಸಾಲಲ್ಲ ಭಗವತ್ ಪೂಜಾ ಭಗವತ್ ಸೇವಾ ಅನ್ನೋ ಅನುಸಂಧಾನದಿಂದ ಕರ್ಮವನ್ನು ಮಾಡಿದಾಗ ಅವನಿಗೆ ಕರ್ಮದ ಲೇಪ ಅನ್ನೋದು ಕಿಂಚಿತ್ತೂ ಆಗಲ್ಲ ಅಷ್ಟೇ ಅಲ್ಲ ಅಂತಃಕರಣ ಶುದ್ಧಿಯಾಗಿ ಕರ್ಮ ಬಂದನೆ ಹೊರಟು ಹೋಗುತ್ತೆ ಅದರಿಂದ ಕನಿಷ್ಠ ನಿವೃತ್ತಿದ್ವಾರ ಹಿತಪ್ರಾಪ್ತಿ ಅನ್ನೋದಾಗತ್ತೆ ಆದ್ದರಿಂದ ಕರ್ಮ ಫಲವನ್ನು ಆಸಕ್ತಿಯನ್ನು ಬಿಟ್ಟು ನೀ ಕರ್ಮವನ್ನು ಮಾಡು ಅಂತ ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ನಿನಗೆ ಕರ್ಮದಲ್ಲೂ ಅಷ್ಟೇ ಅಧಿಕಾರ ಫಲದ ವಿಷಯವನ್ನು ನನಗೆ ಬಿಡು ಅಂತ ಪರಮಾತ್ಮ ಹೇಳ್ತಾನೆ ಹಾಗೆ ಫಲದ ಆಸಕ್ತಿಯನ್ನು ತ್ಯಾಗ ಮಾಡಿ ಕರ್ಮಾಚರಣೆಯನ್ನು ಮಾಡಿದ್ರೆ ಅವನಿಗೆ ಕರ್ಮದ ಲೇಪ ಅನ್ನೋದು ಕಿಂಚಿತ್ತೂ ಆಗೋಲ್ಲ ಆದರೆ ಒಂದು ಎಚ್ಚರಿಕೆ ಏನು ಅಂದರೆ ಅದು ಪರಮಾತ್ಮನ ವಿಷ್ಣು ಪೂಜಾರ್ ತಮ್ಮನ ಅನುಸಂಧಾನದಿಂದ ಮಾಡಿದಾಗ ಕರ್ಮದ ಲೇಪವೂ ಆಗೋಲ್ಲ ಜೊತೆಗೆ ಅಂತಃಕರಣ ಶುದ್ಧಿ ಆಗತ್ತೆ ಕರ್ಮ ಬಂಧನದಿಂದ ಬಿಡುಗಡೆಯೂ ಕೂಡ ಆಗ್ತಾ ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಉಪದೇಶವನ್ನು ಮಾಡ್ತಾನೆ ಅಕಸ್ಮಾತ್ ಪರಮಾತ್ಮನಿಗೂ ಕರ್ಮದ ಫಲದ ಅಥವಾ ಫಲದಲ್ಲಿ ಆಸಕ್ತಿ ಇದ್ದಿದ್ದರೆ ಪಲವನ್ನ ಅವರು ಉಣ್ಸ್ಬೇಕಾದ್ರೆ ತಾನು ಉಣತಿದ್ದ ಆದರೆ ಉಣ್ಣಲ್ಲ ಭಗವಂತ ಅಂತ ಅನಷ್ಟು ನನ್ನ ಅಂತಾನೆ ಕರೆಸ್ಕೊತಾನೆ ಭಗವಂತ ಅಂತ ಹಂಗಾರೆ ಬಿಂಬರೂಪನಾಗಿ ಉಂಡು ಉಣಿಸ್ತಾನೆ ಅಂತಲ್ಲ ಇದುವರೆಗೆ ಕೇಳಿದ್ವಲ್ಲ ಅದಕ್ಕೇನು ಸಂಶಯದ ಪರಿಹಾರ ಅಂದರೆ ಶುಭಂ ಪಿಬತಿ ಅಸೌನಿತ್ಯಂ ನಾ ಶುಭಂನ ಸಹರಿಪಿವೆ ಅಂತದ ಫಲದಲ್ಲಿರ್ತಕ್ಕಂಥ ತನ್ನ ಸ್ವರೂಪಭೂತವಾಗಿರ್ತಕ್ಕಂಥ ಸ್ವಾಕ್ಯರಸವನ್ನು ಶುಭರಸವನ್ನು ಸೋರಮಣನಾಗಿರ್ತಕ್ಕಂಥ ಪರಮಾತ್ಮ ಭೋಗ ಮಾಡ್ತಾನೆ ಯಾಕೆಂದರೆ ಜೀವನ ಮೇಲೆ ಕರುಣ್ಯದಿಂದ ತಾನು ಭೋಗ ಮಾಡದೇ ಇದ್ದರೆ ಜೀವರಿಗೆ ಅಲ್ಪಶಕ್ತಿಗಳು ಉಣ ಅಲಿಯರಿದಿರಲು ಉಣಗಲಿಸಿದನು ಜೀವರಿಗೆ ಅಂತ ಅಲ್ಪಶಕ್ತಿ ಆದ್ದರಿಂದ ಜೀವರಿಗೆ ಆ ಕರ್ಮದ ಫಲವನ್ನು ಉಣಿಸಬೇಕು ಅಂತಾದರೆ ತಾನು ತನ್ನ ಸ್ವಾಕ್ಯರಸವನ್ನು ತಾನು ಸ್ವೀಕಾರ ಮಾಡ್ತಾನೆ ಅದು ಯಾವುದು ಶುಭ ಫಲಗಳ ರಸ ಶುಭ ಕರ್ಮಗಳ ಫಲರಸವನ್ನು ತಾನು ಸ್ವೀಕಾರ ಮಾಡ್ತಾನೆ ಅಶುಭ ಕರ್ಮಗಳ ಫಲವನ್ನು ಯಾವತ್ತೂ ಪರಮಾತ್ಮ ಸ್ವೀಕಾರ ಮಾಡೋದೇ ಇಲ್ಲ ಜೀವರಿಗೆ ಅವರ ಯೋಗ್ಯತಾನುಸಾರವಾಗಿರ್ತಕ್ಕಂಥ ಪ್ರಾಕೃತ ರಸವನ್ನು ಪಾನಮಾಡಿಸ್ತಾನೆ ಹೀಗಾಗಿ ಕರ್ಮ ಪರಮಾತ್ಮನಿಗೆ ಆಸಕ್ತಿ ಇಲ್ಲ ಜೀವರಿಗೆ ಉಣಿಸ್ಲಿಕ್ಕಾಗಿ ತಾನು ಭೋಗವನ್ನು ಮಾಡ್ತಾನಷ್ಟೇ ಪರಮಾತ್ಮ ತಾನು ಪೂರ್ಣಾನಂದಮಯನಾಗಿರ್ತಕ್ಕಂಥವನು ನಿತ್ಯ ತೃಪ್ತನಾಗಿರ್ತಕ್ಕಂಥವನು ಕರ್ಮದಿಂದ ಸುಖ ಪರಮಾತ್ಮನಿಗೆ ಬೇಕಾಗಿಲ್ಲ ಜೀವರಿಗೆ ಕರ್ಮದಿಂದ ಅಂತಃಕರಣ ಶುದ್ಧಿ ಅನ್ನೋ ಫಲ ಇದೆ ಆದ್ದರಿಂದ ಅವರು ಅನಿಷ್ಕಾಮ ನಿಷ್ಕಾಮ ಕರ್ಮಗಳನ್ನು ಭಗವತ್ ಪೂಜಾರ್ ತಮ್ಮನ ಅನುಸಂಧಾನದಿಂದ ಅವರಿಗೆ ಕರ್ಮದ ಬಂಧನದ ಬಿಡುಗಡೆನೂ ಆಗ್ತಾಯಿದೆ ಅಂತಃಕರಣ ಶುದ್ಧಿನೂ ಆಗ್ತಾಯಿದೆ ಆದ್ದರಿಂದ ಆ ಜೀವರು ಆ ರೀತಿಯಾಗಿರ್ತಕ್ಕಂಥ ಕರ್ಮಾಚರಣೆಗಳನ್ನು ಮಾಡಬೇಕು ಪರಮಾತ್ಮ ದೋಷ ದೂರ ಗುಣ ಪರಿಪೂರ್ಣ ಅವನಿಗೆ ದುಃಖಾದಿ ಯಾವ ದೋಷಗಳು ಸರ್ವತಾ ಇಲ್ಲ ಅವನ ಸ್ಮರಣೆ ಮಾಡ್ತಕ್ಕಂಥವರಿಗೆ ದುಃಖಾದಿ ಯಾವ ದೋಷವೂ ಇಲ್ಲ ಅಂತಾದಮೇಲೆ ಪರಮಾತ್ಮನಿಗೆ ದೋಷದ ಪ್ರಸಕ್ತಿಯೇ ಇಲ್ಲ ಯಾವ ಭೋಗ ಪದಾರ್ಥವನ್ನು ಮಾಡಿ ಅವನಿಗೆ ಸುಖದ ಅಪೇಕ್ಷೆಯೇ ಇಲ್ಲ ಪರಮಾತ್ಮನಿಗೆ ಅವನು ನಿತ್ಯ ತೃಪ್ತನೇ ಸುಖಮಯನಾಗಿರ್ತಕ್ಕಂಥವನು ಭಗವಂತ ಆದ್ದರಿಂದ ಅವನಿಗೆ ಅನಿಷ್ಟರ ಅನಿಷ್ಟವಾಗಿರ್ತಕ್ಕಂಥ ಯಾವುದರ ಪರಿಹಾರವೂ ನಮಗೆ ಆ ಕರ್ಮದ ಗಂಟಿ ಏನಿದೆಯಲ್ಲ ಅದರ ಮೋಚನ ಆಗಬೇಕಾಗಿದೆ ಪರಮಾತ್ಮ ನ ಕರ್ಮಣ ನೋಕನಿಯಾನಂತ ನೌಕನೀಯ ಅನಂತ ಕರ್ಮದಿಂದ ವೃದ್ಧಿ ಹ್ರಾಸ ಯಾವುದೇ ಇಲ್ಲದೆ ಇರ್ತಕ್ಕಂಥವನು ಪರಮಾತ್ಮ ಆದ್ದರಿಂದ ಪರಮಾತ್ಮ ಈ ಕರ್ಮದ ಫಲಾಸಕ್ತಿ ರೂಪವಾಗಿರ್ತಕ್ಕಂಥ ದೋಷ ಇಲ್ಲದೆ ಇರ್ತಕ್ಕಂಥವನು ಅನಂತ ಜೀವರಾಶಿಗಳಲ್ಲಿ ನಿಂತು ಅವರವರ ಯೋಗ್ಯತಾನುಸಾರ ಕರ್ಮಾಚರಣೆಯನ್ನು ಮಾಡಿಸಿದರೂ ಕೂಡ ತಾನು ನಿರಂಜನ ನಿರ್ಲಿಪ್ತನೇ ಆಗಿರೋ ಆದ್ದರಿಂದ ಕಾಲ ಗುಣ ಕರ್ಮದ ಕಲುಷ ಸಂಬಂಧ ಪರಮಾತ್ಮನಿಗೆ ಇಲ್ಲವೇ ಇಲ್ಲ ಅಂತ ಸಾತ್ವಿಕರು ಮಂತ್ರ ಸಿದ್ಧಿಯಿಂದ ಅಗ್ನಿಸ್ತಂಭನ ಮೊದಲಾಗಿರ್ತಕ್ಕಂಥ ವಿದ್ಯೆಗಳನ್ನು ಪಡೆಯುವಂಥ ವಿಧಾನವನ್ನು ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದ್ ಆಚಾರ್ಯರು ಹೀಗೆ ಪರಮಾತ್ಮ ಸರ್ವಕಾಲದಲ್ಲೂ ಕೂಡ ದೋಷ ದೂರ ಗುಣಪರಿಪೂರ್ಣನೇ ಆಗಿರ್ತಕ್ಕಂಥವನು ಅನ್ನೋದನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣಾ